यूनिट फोर्टीन लेसन नंबर फोर्टी सिक्स बी भाव कूदी बनी भाव कूदी बंद्रा राम बरब्रे बंद्रा ರಾಮು ಬರ್ಲಿಲ್ವಾ ಅವನು ಬಂದ ಅವನು ಬಂದ ದಾರಿ ಬರ್ತಾ ಅವನ್ ಸ್ನೇಹಿತರು ಸಿಕ್ಕಿದ್ರು ದಾರಿಲಿ ಬರ್ತಾ ಅವನ್ ಸ್ನೇಹಿತರು ಸಿಕ್ಕಿದ್ರು ಅಲ್ಲೇ ಮಾತಾಡ್ತಾ ನಿಂತ್ಕೊಂಡ ಅಲ್ಲೇ ಮಾತಾಡ್ತಾ ನಿಂತ್ಕೊಂಡ ನಾನ್ ಬಂದೆ ನಾನ್ ಬಂದೆ ಹೊರಗೆ ಯಾರೋ ಮಾತಾಡೋ ಹಾಗೆ ಹೊರಗೆ ಯಾರೋ ಮಾತಾಡೋ ಹಾಗಿದೆ ಅವನ್ ಬಂದಿದ್ರೆ ನೋಡು ಅವನ್ ಬಂದಿದ್ರೆ ನೋಡು ಇಲ್ಲ ಅವನಲ್ಲ ಯಾರೋ ಬೇರೆ ಇಲ್ಲ ಅವನಲ್ಲ ಯಾರೋ ಬೇರೆ ರಾಜು ಪರೀಕ್ಷೆ ಚೆನ್ನಾಗಿ ಬರ್ದಿದೀಯಾ ರಾಜು ಪರೀಕ್ಷೆ ಚೆನ್ನಾಗಿ ಬರ್ದಿದೀಯ ಪರವಾಗಿಲ್ಲ ಭಾವ ಚೆನ್ನಾಗಿ ಬರ್ದಿದ್ದೀನಿ ಪರವಾಗಿಲ್ಲ ಭಾವ ಚೆನ್ನಾಗಿ ಬರ್ದಿದ್ದೀನಿ ನೀನ್ ಪರೀಕ್ಷೆಲ್ ಪಾಸ್ ಆದ್ರೆ ಏನ್ ಮಾಡ್ಬೇಕು ಅಂತ ಇದು ನೀನ್ ಪರೀಕ್ಷೆ ಪಾಸ್ ಆದ್ರೆ ಏನ್ ಮಾಡ್ಬೇಕು ಅಂತ ಇದೆಯ ರಾಜು ಮನೇಲಿ ಎಂ ಎಸ್ ಸಿಗ್ ಸೇರ್ತೀನಿ ಅಂದ್ರೆ ಬೇಡ ಅಂತಾರೆ ಮನೇಲಿ ಎಂಎಸ್ ಸಿಗ್ ಸೇರ್ತೀನಿ ಅಂದ್ರೆ ಬೇಡ ಅಂತಾರೆ ನೀನ್ ಓದ್ತಾ ಇದ್ರೆ ಇಲ್ಲಿ ಜಮೀನ್ ಯಾರ್ ನೋಡ್ಕೊಳ್ಳೋದು ಅಂತಾರೆ ನೀನ್ ಓದ್ತಾ ಇದ್ರೆ ಇಲ್ ಜಮೀನ್ ಯಾರ್ ನೋಡ್ಕೊಳ್ಳೋದು ಅಂತಾರೆ ಆದ್ರೂ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆದ್ರೆ ಏನಾದ್ರೂ ಮಾಡಿ ಸೇರ್ತೀನಿ ಆದ್ರು ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆದ್ರೆ ಏನಾದ್ರೂ ಮಾಡ್ಸೇರ್ತೀನಿ ಹೇಳಲಿ ಮನೆಯವ್ರು ಹೇಳಲಿ ಎಷ್ಟು ಪರ್ಸೆಂಟ್ ಬಂದ್ರೆ ಎಂ ಎಸ್ ಸಿಗತ್ತೆ ಎಷ್ಟ ಪರ್ಸೆಂಟ್ ಬಂದ್ರೆ ಎಂ ಎಸ್ ಸಿಗತ್ತೆ ಅರವತ್ತೈದು ಪರ್ಸೆಂಟ್ ಮೇಲ್ ಬಂದ್ರೆ ಪ್ರಯತ್ನ ಮಾಡಬಹುದು ರಾಜುನೇ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಮಾಡಿದಾನೆ ಅಂದ್ರೆ ನಿನ್ ಪಾಸ್ ಆಗದೆ ಇರತ್ತಾ ಅಂದ್ರೆ ನಿಂದ್ ಪಾಸ್ ಆಗದೆ ಇರತ್ತಾ ಹಾಗಲ್ಲ ಭಾವ ಹಾಗಲ್ಲ ಭಾವ ಅದ್ ಹೀಗೆ ಅಂತ ಹೇಳಕ್ ಆಗಲ್ಲ ಅದ್ ಹೀಗೆ ಅಂತ ಹೇಳಕ್ ಆಗಲ್ಲ ಚೆನ್ನಾಗಿ ಬರ್ದಿದ್ರೆ ಫಸ್ಟ್ ಕ್ಲಾಸ್ ಬರುತ್ತೆ ನಾ ಚೆನ್ನಾಗಿ ಬರ್ದಿದ್ರೆ ಫಸ್ಟ್ ಕ್ಲಾಸ್ ಬರುತ್ತೆ ಅಕಸ್ಮಾತ್ ಎಂಎಸ್ ಸಿಟ್ ಸಿಗಲ್ಲ ಅಂದ್ರೆ ಏನ್ ಮಾಡ್ತೀಯ ಅಕಸ್ಮಾತ್ ಎಂ ಎಸ್ಸಿಗೆ ಸೀಟ್ ಸಿಗಲ್ಲ ಅಂದ್ರೆ ಏನ್ ಮಾಡ್ತೀಯಾ ಸೀಟ್ ಸಿಗ್ಲಿಲ್ಲ ಅಂದ್ರೆ ಬಿಎಡ್ ಸೇರ್ತೀನಿ ಅಂದ್ರೆ ಬಿಎಡ್ ಸೇರ್ತೀನಿ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿ ಸೀಟ್ ಸಿಕ್ಕಿದ್ರೆ ಹಾಸ್ಟ್ಲ ಸೇರ್ತಿಯಾ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿ ಸೀಟ್ ಸಿಕ್ಕಿದ್ರೆ ಹಾಸ್ಟ್ಲಿಗೆ ಸೇರ್ತಿಯಾ ಯೂನಿವರ್ಸಿಟಿ ಹಾಸ್ಟೆಲ್ ಸೇರ್ಕೊಂಡ್ರೆ ತುಂಬಾ ಖರ್ಚಾಗೂನಿವರ್ಸಿಟಿ ಖರ್ಚಾಗೂಮ್ ಮಾಡೋಣ ಅಂತ ಇದೀನಿ ರೂಮ್ ಮಾಡಿದ್ರೆ ಊಟ ಎಲ್ ಮಾಡ್ತೀಯ ರೂಮ್ ಮಾಡಿದ್ರೆ ಊಟ ಎಲ್ ಮಾಡ್ತೀಯಾ ಅಡಿಗೆ ಮಾಡ್ಕೊಳ್ತೀಯ ಅಡಿಗೆ ಮಾಡ್ತಾ ಕೂತ್ರೆ ಓದೋದ್ ಕಷ್ಟ ಅಡಿಗೆ ಮಾಡ್ತಾ ಕೂತ್ರೆ ಓದೋದ್ ಕಷ್ಟ ಮೆಸ್ಸಿಗೆ ಸೇರ್ತೀನಿ ಮೆಸ್ಸಿಗೆ ಸೇರ್ತೀನಿ ಮೆಸ್ಸಿಗೆ ಸೇರಿದ್ರೆ ಹಾಸ್ಟೆಲ್ ಅಷ್ಟು ಖರ್ಚಾಗಲ್ವಾ ಮೆಸ್ಸಿಗೆ ಸೇರಿದ್ರೆ ಹಾಸ್ಟೆಲ್ ಖರ್ಚಾಗೂ ದಿವಸ ಬಸ್ ನಲ್ಲಿ ಹೋಗಿ ಬರ್ಬೇಕಾ ರೂಮ್ ಮಾಡಿದ್ರೆ ದಿವ್ಸ ಬಸ್ ನಲ್ಲಿ ಹೋಗಿ ಬರ್ಬೇಕಾ ಯೂನಿವರ್ಸಿಟಿ ಹತ್ರದಲ್ಲೇ ರೂಮ್ ಮಾಡಿಕೊಂಡ್ರೆ ನಡದೆ ಹೋಗ್ಬೋದು ಯೂನಿವರ್ಸಿಟಿ ಹತ್ತಿರದಲ್ಲೇ ರೂಮ್ ಮಾಡ್ಕೊಂಡ್ರೆ ನಡದೆ ಹೋಗ್ಬೋದು ದೂರ ಆದ್ರೆ ಸೈಕಲ್ ತಗೊಂಡು ಹೋಗ್ಬೇಕು ಅಂತಿದ್ದೀನಿ ದೂರ ಆದ್ರೆ ಸೈಕಲ್ ತಗೊಂಡು ಹೋಗ್ಬೇಕು ಅಂತಿದ್ದೀನಿ ಸರಿಯಪ್ಪ ಸರಿಯಪ್ಪ ಓದು ಚೆನ್ನಾಗಿ ಓದು ಚೆನ್ನಾಗಿ ಓದಿದ್ರೆ ಎಲ್ಲಾದ್ರೂ ಲೆಕ್ಚರರ್ ಕೆಲಸ ಸಿಗ್ಬಹುದು ಚೆನ್ನಾಗಿ ಓದಿದ್ರೆ ಎಲ್ಲಾದ್ರೂ ಲೆಕ್ಚರರ್ ಕೆಲಸ ಸಿಗ್ಬಹುದು ಆಗ್ಲಿ ಬಾವ ಪ್ರಯತ್ನ ಮಾಡ್ತೀನಿ ಮಾಡು ಪ್ರಯತ್ನ ಮಾಡಿದ್ರೆ ಸಿಕ್ಕೇ ಸಿಗುತ್ತೆ ಮಾಡು ಪ್ರಯತ್ನ ಮಾಡಿದ್ರೆ ಫಲ ಸಿಕ್ಕೇ ಸಿಗುತ್ತೆ ಭಾವ ಮುಂದಿನ ವಾರ ನೀವು ಬೆಂಗ್ಳೂರ್ಗ್ ಹೋಗ್ತಾ ಇದ್ರೆ ನನಗ್ ಸ್ವಲ್ಪ ತಿಳಿಸಿ ಮುಂದಿನ ವಾರ ನೀವು ಬೆಂಗ್ಳೂರ್ಗ್ ಹೋಗ್ತಾ ಇದ್ರೆ ನನಗ್ ಸ್ವಲ್ಪ ತಿಳಿಸಿ ನನಗ್ ಕೆಲವು ಪುಸ್ತಕಗಳು ಬೇಕು ನನಗ್ ಕೆಲವು ಪುಸ್ತಕಗಳು ಬೇಕು ಮುಂದಿನ ಸೋಮವಾರ ಹೋಗ್ತಾ ಇದ್ದೀನಿ ರಾಜು ಮುಂದಿನ ಸೋಮವಾರ ಹೋಗ್ತಾ ಇದ್ದೀನಿ ರಾಜು ಯಾವ ಪುಸ್ತಕಗಳು ಬೇಕು ಬರದ್ ಕೊಡು ತರ್ತೀನಿ ಡ್ರಿಲ್ ಮಾಡೆಲ್ ಹೋಗ್ತೀನಿ ಹೋಗ್ತೀನಿ ಊರಿಗೆ ಬಸ್ ಸಿಕ್ಕಿದರೆ ಹೋಗ್ತೀನಿ ನಮ್ಮ ಊರಿಗೆ ಬಸ್ ಸಿಕ್ಕಿದ್ರೆ ಹೋಗ್ತೀನಿ ನಾನು ನಮ್ಮ ಊರಿಗೆ ಬಸ್ ಸಿಕ್ಕಿದರೆ ಹೋಗ್ತೀನಿ ನಾಳೆ ನಾನು ನಮ್ಮ ಊರಿಗೆ ಬಸ್ ಸಿಕ್ಕಿದ್ರೆ ಹೋಗ್ತೀನಿ ನಾವು ಬಿಲ್ಡಪ್ ನೋಡಿದ್ದರೆ ಬರ್ತಾಳೆ ನಿನ್ನನ್ನು ನೋಡಿದ್ದರೆ ಬರ್ತಾಳೆ ಸುಮಾ ನಿನ್ನನ್ನು ನೋಡಿದ್ದರೆ ಬರ್ತಾಳೆ ಒಂದು ವೇಳೆ ಸುಮಾ ನಿನ್ನನ್ನು ನೋಡಿದ್ದರೆ ಬರ್ತಾಳೆ ಕೇಳಿದರೆ ಸಿಗ್ತಾರೆ ಅಮ್ಮ ಕೇಳಿದರೆ ಸಿಟ್ಟ ಸಿಟ್ಟ ಈ ವಿಷಯ ನಮ್ಮ ಅಮ್ಮ ಕೇಳಿದರೆ ಸಿಟ್ಟರೆ ಬೈತಾರೆ ಸದಾ ನಗ್ತಾ ಇದ್ರೆ ಬೈತಾರೆ